ವಾಸುದೇವ ಅಪರಿಮೇಯ ಸುಧಾಮನ್ ಅಪರಿಮಿತವಾದ ಶ್ರೇಷ್ಠವಾದ ಧಾಮ ಕಾಂತಿ ಉಳ್ಳವನು ಅಥವಾ ಯಾರಿಗೂ ಸುಲಭವಾಗಿ ತಿಳಿಯಲು ಸಾಧ್ಯವಾಗದ ವೈಕುಂಠಾದಿ ಸ್ಥಾನಗಳುಳ್ಳವನು ದೇವರ ಸ್ಥಾನವೇ ಯಾರಿಗೂ ಸುಲಭವಾಗಿ ತಿಳಿಯ ಅಪರಿಮೇಯ ಶುದ್ಧ ಸದೋದಿತ ಶುದ್ಧ ದೋಷರಹಿತನೇ ಸದಾ ಉದಿತ ಯಾವಾಗಲೂ ಉದಿತನೇ ನೀನು ಉಳಿದ ಸೂರ್ಯರಂತೆ ಅಸ್ತನಾಗುವುದಲ್ಲ ಯಾವಾಗಲೂ ಉದಿತನಾದವನೇ ಸುಂದರಿಕಾಂತ ಲಕ್ಷ್ಮೀದೇವಿಗೆ ಮನೋಹರನಾದವನೇ ಧರಾಧರ ಭೂಮಿಯನ್ನ ಧಾರಣ ಮಾಡಿದವನೇ ಧಾರಿಣ ವೇಧುರ ಧರ್ತ ಧಾರಿಣ ವಾರ್ ಅಂತ ಹೆಂಗೆ ಶಬ್ದ ವಾಹ ವಾರಿ ವಾರಿ ಹಂಗ ಧಾಹ ಧಾರಿ ಧಾರಿ ಅಂದ್ರೆ ಭೂಮಿ ಅಂತ ಅರ್ಥ ಧಾರ್ ಭೂಮಿಗೆ ಇನ ಪತಿಗಳು ಅಂದ್ರೆ ಪರ್ವತಗಳು ಭೂಹೃತ್ ಧಾರಿಣ ಎಲ್ಲ ಪರ್ವತಗಳನ್ನು ವೇಧುರ ತನ್ನ ಮುಖದಿಂದ ಬಂದ ಅಗ್ನಿಯಿಂದ ಸೀಳುವ ಆದಿಶೇಷ ಪ್ರಲಯ ಕಾಲದಲ್ಲಿ ಸಂಕರ್ಷಣ ಮುಖ ಎಲ್ಲಾ ಪರ್ವತಗಳು ಸೀಳುತ್ತಾವ ಅಂತಹ ಶೇಷನನ್ನು ಕೂರ್ಮ ರೂಪದಿಂದ ಧರ್ತ ಧಾರಣ ಮಾಡಿದವನೇ ಧರಾಧರ ಭೂಮಿಯನ್ನು ಧಾರಣ ಮಾಡಿದವನೇ ಮಾತ್ರವಲ್ಲ ಧಾರಿಣೇಧುರಧರ್ತ ಭೂಗಳಿಗೆ ಒಡೆಯ ಭೂ ಪರ್ವತಗಳನ್ನು ಅಗ್ನಿಯಿಂದ ಭೇದಿಸುವ ಶೇಷನನ್ನು ಧಾರಣ ಮಾಡಿದವನೇ ಬೆನ್ಮೇಲೆ ಶೋಭನವರಂತಹತಿ ಅದೇ ಸೌಧೃತಿಧೃತಿರ ಯಾಲು ಧೃತವಾಧೃತಿ ಶೋಭನಾಧೃತಿ ಯಾವುದೃತಿ ಯಾವುೂ ಧೃತವಾೀಧೀ ಕಾಂತಿ ವೇದ್ರ ಬ್ರಹ್ಮಾದಿ ದೇವತೆಗಳಿಗೆ ವಿಧಾತಃ ಸೃಷ್ಟಿಕರ್ತೃವಾದ ಅಥವಾ ಧೃತಿ ಅಂದ್ರೆ ಧಾರಣ ಸಂತೋಷ ಅಥವಾ ಧೈರ್ಯ ಸುಧೃ ಸುಧೃತಿಯಿಂದ ಧೈರ್ಯ ಅಥವಾ ಸಂತೋಷ ತಸದೃತ ಅಂದ್ರೆ ಅಷ್ಟೇ ಅರ್ಥ ಸಂತೋಷ ಧೈರ್ಯ ಸೌಧತ ಉಳ್ಳವರು ಸೌಧೃತಿಗಳು ಅಂದ್ರೆ ಸಂತೋಷ ಉಳ್ಳವರು ಅಥವಾ ಜ್ಞಾನ ಉಳ್ಳವರು ಧೈರ್ಯವುಳ್ಳವರು ಅಪರೋಕ್ಷ ಜ್ಞಾನಿಗಳು ಅವರಲ್ಲಿ ಪ್ರಕಾಶ ಇಟ್ಟವನು ಸೌಧೃತಿ ದೀದಿತಿ ಮತ್ತು ವೇದವಿಧಾತ ದ್ವಂದ್ವನ್ ಸೌಧೃತಿಗಳಲ್ಲಿ ಶ್ರೇಷ್ಠವಾದಂತಹ ಧೃತಿಯನ್ನು ಧೈರ್ಯವನ್ನು ಪಡೆದಂತಹ ಧೀರರಲ್ಲಿ ಜ್ಞಾನಿಗಳಲ್ಲಿ ದೀದಿತಿಯನ್ನ ಇಟ್ಟವನು ನಿನ್ನ ತೇಜೋವಿಶೇಷದ ಸನ್ನಿಧಾನ ಇಟ್ಟವನು ಮತ್ತು ವೇದವಿಧಾತ ಬ್ರಹ್ಮಾದಿಗಳಿಗೆ ವಿಧಾತೃವಾದ ಪರಮಾತ್ಮನೇ ಅಧಿಕ ಸರ್ವೋತ್ತಮನೇ ರಂ ಬಂಧಂ ರಂಧಯ ಬೋಧ ಜ್ಞಾನವನ್ನು ಕೊಟ್ಟು ನಮ್ಮ ಸಂಸಾರದ ಬಂಧನವನ್ನು ರಂಧಯ ಸುಟ್ಟಾಕುಂದಿಧಾನ ವಿಧಾನಂಥ ಪಾಠ ಪಿಧಾನಂಥ ಪಾಠ ಛಿಂದಿ ವಿಧಾನಂ ನಾವೇನೇನು ಮಾಡ್ಲಿಕ್ಕೆ ಇರ್ತೀವಲ್ಲ ಸಕಾಮ ಕರ್ಮಗಳನ್ನ ಇದನ್ನೆಲ್ಲ ನಿಂದಿಸು ಛಿಂದಿ ವಿಧಾನಂ ಸಕಾಮ ಕರ್ಮಗಳನ್ನ ನಿಂದಿ ಪಿಧಾನಂ ಅಜ್ಞಾನವೆಂಬ ಆಭರಣವನ್ನು ಕತ್ತರಿಸು ಎರಡೂ ಅಂತ ಬಂಧುರ ಮಧ್ದ ನಮಗೆ ಭಯಂಕರ ಬಂಧಕ ಸಕಾಮ ಕರ್ಮಗಳನ್ನ ಮಾಡೋದು ನಮಗೆ ಬಹಳ ಬಂಧಕ ಅರ್ಧ ಬಂಧುರಂ ಚೆನ್ನಾಗಿ ಬಂಧಕವಾದ ಆ ವಿಧಾನ ಏನದೆ ಸಕಾಮ ಕರ್ಮಗಳನ್ನ ಮಾಡೋಣ ಅದನ್ನ ಚಿಂದಿ ನಾಶ ಮಾಡು